युद्व वेद संवेद्यम कटाक्षेण भी वीक्षि न क्षम ते विमतस्तपे शिय मई स्थित स्वतंत्रो व्यातवां हि ಸ ವಿಷ್ಣು ಸ್ವತಂತ್ರೇವರ್ತಯತ್ಯಸ್ಯು ಮನೋವಾಕ್ಯವೃತ್ತ ಕರ್ತರ ಉದ್ದೇಶ್ಯ ಹರಿಗುರುಭ್ಯೋ ನಮಃ ಹರಿ ನಮಗೆ ಮೂರೆಂಟು ಕೆಲಸಗಳು ಜೀವನದೊಳಗೆ ಇರುತ್ತದೆ ಆ ಎಲ್ಲ ಕಾರ್ಯಗಳನ್ನು ಮಾಡಿಕೊಂಡು ಸಮಯ ಉಳಿದರೆ ಮಾತ್ರ ಭಗವಂತನ ಕಡೆಗೆ ಗಮನ ಹೋಗುತ್ತೆ ದೇವರ ಸೇವೆಯನ್ನು ಮಾಡತಕ್ಕಂತಹ ಯೋಚನೆಯನ್ನು ಮಾಡುತ್ತೆ ನಮ್ಮ ಇತರ ಕಾರ್ಯಗಳಿಗೆ ಅವಕಾಶವನ್ನ ಮಾಡಿಕೊಂಡು ಸಮಯ ಉಳಿದಾಗ ಮಾತ್ರ ಭಗವಂತನ ಕಡೆಗೆ ತಿರುಗುವ ಪ್ರವೃತ್ತಿ ಉಂಟಲ್ಲ ಇದು ಸರಿಯಾದದ್ದಲ್ಲ ಈ ಜನ್ಮದಲ್ಲಿ ಇಷ್ಟೇ ದೈವವೋ ಏನೋ ಗೊತ್ತಿಲ್ಲ ಆದರೆ ಈ ಜನ್ಮದೊಳಗೋ ಇದೇ ಜನ್ಮದೊಳಗೆ ಒಳ್ಳೆ ಬುದ್ಧಿ ಕೊಟ್ಟು ಸಾಕಷ್ಟು ಹಣ ಸಂಪಾದನೆ ಆದ ಮೇಲೆ ವಿಆರ್ಎಸ್ ತೆಗೆದುಕೊಂಡಾದರೂ ದೇವರ ಕಾರ್ಯಗಳಿಗಾಗಿಯೇ ಸಮಯಗಳನ್ನು ಮೀಸಲಾಗಿಟ್ಟು ಅನಿವಾರ್ಯವಾದರೆ ಲೌಕಿಕ ಕಾರ್ಯಗಳಿಗೆ ಮನಸ್ಸು ಮಾಡುವಂತಹ ಪ್ರವೃತ್ತಿ ನಮ್ಮಲ್ಲಿ ಬರಲಿ ಈ ಜನ್ಮದೊಳಗೆ ಸಾಧ್ಯವೇ ಇಲ್ಲ ಅಂತಾದರೆ ಜನ್ಮಾಂತರಕ್ಕಾದರೂ ದೇವರಿಗಾಗಿ ನಮ್ಮ ಎಲ್ಲ ಕಾರ್ಯಗಳಿರಲಿ ಶ್ರೇಷ್ಠತಮ ಕರ್ಮಣೇ ಪ್ರಾರ್ಪಯತ್ ನಮ್ಮನ್ನ ನಾವು ಬಹಳ ಶ್ರೇಷ್ಠವಾದ ಭಗವಂತನ ರೂಪವಾದ ಪೂಜಾರೂಪವಾದ ಭಗವತ್ಸೇವಾರೂಪವಾದಂತಹ ಕರ್ಮಕ್ಕಾಗಿ ನಮ್ಮ ಆತ್ಮವನ್ನ ಅರ್ಪಣೆ ಮಾಡಿಕೊಳ್ಳಬೇಕು ಅಂತ ಯಜುರ್ವೇದ ಮಂತ್ರದಲ್ಲಿ ನೀವು ಕೇಳ್ತೀರಿ ಪ್ರಾರ್ಪಯತ ಶ್ರೇಷ್ಠತಮ ಕರ್ಮಣೆ ಆ ತರಹದ ಒಂದು ಸೌಭಾಗ್ಯ ನಮಗೆ ಬರಲಿ ಲೌಕಿಕದಲ್ಲಿಯೇ ಮುಳುಗುವಂತೆ ಆಗೋದು ಬೇಡ ಅನ್ನುವುದು ಬಹಳ ಅಗತ್ಯವಾಗಿ ದೇವರಲ್ಲಿ ಕೇಳಬೇಕಾದ ವಿಷಯ ಶಾಸ್ತ್ರಗಳು ಬಹಳ ಇದೆ ವೇದಃಕೃತ್ಸ್ನೋಧಿಗಂತವ್ಯ ಸರಹಸ್ಯೋದ್ವಿಜಂಗನ ಶ್ರೀಮದಾಚಾರ್ಯರು ಹೇಳುತ್ತಾರೆ ಸೂತ್ರಭಾಷ್ಯದಲ್ಲಿ ವೇದಃಕೃತ್ಸ್ನೋಧಿಗಂತವ್ಯರಹಸ್ಯೋದ್ವಿಜಂಗನ ಸಮಗ್ರವಾದ ವೇದವನ್ನ ಓದಲೇಬೇಕು ಶಕ್ತಿಯೇ ಅಲ್ಪವಾದದ್ದರಿಂದ ಉಪಾಯ ಇಲ್ಲ ಆದರೆ ಶಕ್ತಿಯಿದ್ದಷ್ಟಾದರೂ ಓದಲೇಬೇಕು ಯಥಾಶಕ್ತಿಖಿಲಾನ್ ವೇದಾನ್ ವಿಜ್ಞಾನೋಪಾಸನ ಭವೇತ್ ನನ್ನ ಶಕ್ತಿಗನುಗುಣವಾಗಿಯಾದರೂ ನಾನು ವೇದಗಳನ್ನ ಓದಿಯೇ ಭಗವಂತನ ಉಪಾಸನೆಯನ್ನು ಮಾಡಬೇಕು ವೇದ ಓದದೇ ಇದ್ರೆ ಅವರು ವೇದತ್ಯಾಗಿಗಳು ಅಂತ ಒಂದು ನಿಂದವಾದ ಗುಂಪಿನಲ್ಲಿ ಸೇರಿಸ್ತಾರೆ ವೇದೋಜಾಂತಾನ್ ವಿಧಿಸಾನೂನ ಬುದ್ಧಿ ಬುದ್ಧಿಯೇ ಇಲ್ಲ ಮದಡನಾಗಿದ್ದ ತಪ್ಪಿಲ್ಲ ಆದರೆ ಅನೂನ ಬುದ್ಧಿ ಶ್ರೇಷ್ಠವಾದ ಬುದ್ಧಿ ಇದೆ ಬುದ್ಧಿಯಲ್ಲಿ ಊನತೆ ಇಲ್ಲ ಬೇಕಾದಷ್ಟು ಉಳದ ಎಲ್ಲಾ ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ತನ್ನ ಬುದ್ಧಿಯನ್ನು ಉಪಯೋಗಿಸ್ತಾನೆ ಆದರೆ ವೇದ ಬಿಟ್ಟ ಅಂದ್ರೆ ಅಂತಹ ವೇದತ್ಯಾಗಿಯನ್ನು ನಿಂದೆ ಮಾಡ್ತಾರೆ ಗೀತಾ ಭಾಷ್ಯದಲ್ಲಿ ವೇದೋಜಾಂತ ಅನೂನ ಬುದ್ಧಿ ಆದ್ದರಿಂದ ಅಷ್ಟೆಲ್ಲ ವೇದಗಳನ್ನ ನಮ್ಮ ಶಕ್ತಿಗನುಗುಣವಾಗಿ ಓದಬೇಕು ಬ್ರಹ್ಮಮೀಮಾಂಸಾ ಶಾಸ್ತ್ರವನ್ನು ಓದಬೇಕು ಓದುವ ಧಿಕಾರ ಇದ್ದವರು ಓದಿ ಪರಮಾತ್ಮನನ್ನು ತಿಳಿಯಬೇಕು ವೇದಾಂಶ ಪಂಚರಾತ್ರಣಿ ಸೇತಿಹಾಸ ಪುರಾಣಕಾನ್ ಜ್ಞಾತ್ವಾ ವಿಷ್ಣುಪರಾನೇವ ಮುಚ್ಚತೆ ಇವುಗಳೆಲ್ಲವೂ ಭಗವತ್ಪರ ಅನ್ನುವುದನ್ನ ಬ್ರಹ್ಮಸೂತ್ರಗಳ ಸಹಾಯದಿಂದ ನಾವು ತಿಳಿದುಕೊಂಡಾಗ ಮಾತ್ರ ಮೋಕ್ಷವಾಗುತ್ತೆ ವೇದಾಧಿಕಾರ ಇಲ್ಲದೇ ಅದನ್ನ ನಿರ್ಣೀತವಾದ ತತ್ವಗಳನ್ನ ಇತಿಹಾಸ ಪುರಾಣಾದಿಗಳ ಮುಖಾಂತರ ಆ ಬ್ರಹ್ಮಸೂತ್ರದಲ್ಲಿ ಹೇಳಿದಂತಹ ನಿರ್ಣೀತವಾದ ತತ್ವಗಳನ್ನು ಹೇಳುವವರ ಮುಖದಿಂದ ಕೇಳಿಯಾದರೂ ತಿಳಿದುಕೊಳ್ಳಬೇಕು ಶ್ರವಣದಿಂದ ಇತಿಹಾಸ ಪುರಾಣಗಳ ಮುಖಾಂತರವಾಗಿ ಆದರೆ ಇದು ಯಾವುದೂ ಮಾಡದೇ ಮಾತ್ರ ನ ಮುಚ್ಚತೆ ನನ್ಯಥಾ ಕುಚೆ ಸರ್ವಥಾ ಮೋಕ್ಷವಾಗಲಿಕ್ಕೆ ಸಾಧ್ಯವಿಲ್ಲ ಅಂತ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿಕೊಟ್ಟಿದ್ದ ಆದರೆ ನಾವೇನು ತಿಳಿದಿದ್ದೇವೆ ನಮ್ದೆಲ್ಲಾ ಕೆಲಸ ಮಾಡಿಕೊಂಡು ಯಾವಾಗೋ ಬೆಳಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ ದೇವರಿಗೆ ನಮಸ್ಕಾರ ಮಾಡಿಬಿಟ್ರೆ ಸಾಕು ನಾನು ಧಾರ್ಮಿಕನಾಗ್ತೇನೆ ಅಥವಾ ಸಂಧ್ಯಾ ವಂದನ ಮಾಡುತ್ತೇನೆ ಅಂತಂದ್ರೆ ಮುಗಿದೊಯ್ತ ಹಾಗಾದ್ರೆ ನನ್ನ ಧಾರ್ಮಿಕತೆಯ ಮತ್ತೆ ಪರಿಪೂರ್ಣತೆ ಬಂದಾಗ ಆಯಿತು ಇವರೆಲ್ಲ ಸ್ನಾನ ಇಲ್ಲ ಸಂಧ್ಯಾ ವಂದನೆ ಇಲ್ಲ ಭ್ರಷ್ಟರಾಗಿದ್ದಾರೆ ನಾನು ಸ್ನಾನ ಸಂಧ್ಯಾ ವಂದನೆ ಮಾಡುತ್ತೇನೆ ದೇವರ ಪೂಜೆ ಮಾಡುತ್ತೇನೆ ಅಂದ್ರೆ ನಾನು ಮಹಾನ್ ಧಾರ್ಮಿಕ ನನಗೆ ಸಮಾನ ಇಲ್ಲ ಅನ್ನುವಷ್ಟು ಅಹಂಕಾರ ಬಂದಿರುತ್ತದೆ ಇದು ಧಾರ್ಮಿಕತೆ ಅಲ್ಲ ಅಂತ ಅರ್ಥ ಅಲ್ಲ ಇದೇ ಧಾರ್ಮಿಕತೆಯ ಮೆಟ್ಟಲು ಆದ್ರೆ ಇದು ಮೆಟ್ಟಲು ಅಂತ ತಿಳಿದಿರಬೇಕು ಇದೇ ಕೊನೆಯ ಗುರಿ ಅಂತ ಕೆಲವರು ತಿಳಿದಿರ್ತಾರೆ ನಾನು ಮಾಡುವ ಸಂಧ್ಯಾ ವಂದನ ದೇವರ ಪೂಜೆ ಅಂತಂದ್ರೆ ಇದು ಧಾರ್ಮಿಕತೆಯ ಕೊನೆಯ ಗುರಿ ನಾನು ಇದನ್ನು ಮುಟ್ಟಿಬಿಟ್ಟಿದ್ದೇನೆ ಇದನ್ನು ಮುಟ್ಟದಿದ್ದವರು ಪಾಮರರು ನಾನು ಪರಿಪೂರ್ಣ ಅಂತ ಅದಲ್ಲ ಸಿಂಗರಾಚಾರ್ಯರು ಹೇಳುತ್ತಾರೆ ಇಷ್ಟೆಲ್ಲ ನೀನು ಓದಬೇಕಾದದ್ದಿದೆ ಇಷ್ಟೆಲ್ಲ ನೀನು ಅಧ್ಯಯನ ಮಾಡಬೇಕಾದದ್ದಿದೆ ಅಧ್ಯಯನ ಮಾಡುವುದಷ್ಟೇ ಅಲ್ಲ ಅದರೊಳಗೆ ನಿನಗೆ ನಿಹಿತವಾದದ್ದು ನಿನ್ನನ್ನು ಬಟ್ಟು ಮಾಡಿ ಹೇಳಿದ ವಿಷಯಗಳನ್ನು ನೀನು ಅನುಷ್ಠಾನ ಮಾಡಿ ಓದಿದಿರಿ ಸಾಲ ಇದು ಯಾವಾಗ ಸಾಧ್ಯ ನಮ್ಮ ಕೆಲಸಗಳು ಸ್ವಲ್ಪ ಕಡಿಮೆಯಾದರೆ ದೇವರ ಕಡೆಗೆ ತಲೆ ಹೋಗಕ್ಕೆ ಸಾಧ್ಯ ಅದಕ್ಕೆ ನಾವು ದೇವರಿಗೆ ಕೇಳಬೇಕು ಧೀರಿ ಕರ್ಮ ನಾಮ ದೇವರಿಗೆ ನಾವೇನ್ ಕೇಳಬೇಕು ಅಂದ್ರೆ ದೇವ ನಹಾಸು ದೇವ ಅಥವಾ ದೇವ ಧಿಯ ಅರ್ಥ ನಹಾಸು ನಮ್ಮ ಜನಕನಾದ ದೇವಸ್ ಧಿಯ ಅರ್ಥ ಭಗವಂತನ ಕರ್ಮಗಳಿಗಾಗಿ ಧೀ ಕರ್ಮ ಭಗವಂತನ ಪ್ರೀತ್ಯರ್ಥವಾದ ಕರ್ಮಗಳೇನುಂಟೋ ಶಾಸ್ತ್ರಾಧ್ಯಯನಾದಿಗಳಾಗಲಿ ಯಜ್ಞಯಾಗಾದಿಗಳಾಗಲಿ ಆ ಕರ್ಮಗಳಿಗಾಗಿ ನಹಾಝಿಯ ನಮ್ಮ ಕೆಲಸಗಳೇನಿವೆ ಧೀಂದ್ರ ಕರ್ಮ ನಹಾಝಿಯ ನಮ್ಮ ಕರ್ಮಗಳನ್ನ ಪ್ರಚೋರಯ ಅದನ್ನು ಓಡಿಸಿಕೊಡು ಅದನ್ನು ಕಡಿಮೆ ಮಾಡು ಸಾಕು ಮಾಡ ನಃಾ ಸವಿತು ದೇವಸ್ಥಿಯ ಅರ್ಥ ನಮ್ಮಪ್ಪನಾದ ದೇವನ ಕರ್ಮಗಳನ್ನ ಮಾಡುವುದಕ್ಕಾಗಿ ನಹಾಧಿಯ ನಮ್ಮದೇ ಆದಂತಹ ಏನು ಕಾಲಭಾರಗಳಿವೆ ಅವುಗಳನ್ನ ಪ್ರಚೋದಯ ಅವುಗಳನ್ನು ಪ್ರೇರಿಸು ಅವುಗಳನ್ನು ದೂರ ಓಡಿಸು ಪ್ರೇರಿಸುವಂತನ್ನುವುದಕ್ಕೆ ದೂರ ಕಳಿಸುವಂತೂ ಅರ್ಥ ಇದೆ ಅದಕ್ಕೆ ಪ್ರೇರಣೆ ಕೊಟ್ಟ ಅರ್ಥ ಏನು ಮುಂದೆ ಹೋಗುವಂತೆ ಮಾಡಿದ ಅಂತ ಅರ್ಥ ಚಾಲನೆ ಕೊಟ್ಟ ಪ್ರೇರಣೆ ಕೊಟ್ಟ ಮುಂದೆ ಹೋಗುವಂತೆ ಮಾಡಿದ ನಮ್ಮಲ್ಲಿರುವ ಸ್ವಾರ್ಥಪರವಾದ ಕರ್ಮಗಳು ಅವುಗಳು ನಹಾಜಿಯಾ ನಮ್ಮ ಕರ್ಮಗಳು ಅವುಗಳನ್ನ ಪ್ರಚೋದಯ ಅವುಗಳನ್ನ ಪ್ರೇರಿಸಿ ಅವುಗಳಿಗೆ ಚಾಲನೆ ಕೊಟ್ಟು ದೂರ ಸಲ್ಲಿಸಿ ಅವುಗಳು ಕಡಿಮೆಯಾಗಲಿ ಭಗವತ್ ಪ್ರೀತ್ಯರ್ಥವಾದ ಕರ್ಮಗಳೇ ನನ್ನಲ್ಲಿ ಹೆಚ್ಚಾಗಲಿ ಆ ರೀತಿಯಾಗಿ ನನಗೆ ಅನುಗ್ರಹ ಮಾಡುವಂತ ದೇವರಲ್ಲಿ ಕೇಳಬೇಕು ಪ್ರಯತ್ನವೂ ಮಾಡಬೇಕು ಗಾಯತ್ರಿಯಲ್ಲಿ ನಾವು ಕೇಳಿಬಿಟ್ಟಿದ್ದೇವೆ ಮೊನ್ನೆ ಹೇಳಿದ್ರೆ ಉಪನ್ಯಾಸದಲ್ಲಿ ಆದ್ರಿಂದ ದೇವರ ಒಂದು ಅಪ್ಲಿಕೇಶನ್ ಅಂತೂ ಹೋಗಿದೆ ಅಂತ ಹೇಳಿ ಸುಮ್ಮನೆ ಕುಳಿತರೆ ಆಗುದಿಲ್ಲ ಪ್ರಯತ್ನ ಭಗವದ ಅನುಗ್ರಹ ಎರಡು ಬೇಕು ದೈವ ಹಾಗೂ ಪುರುಷಕಾರ ಪುರುಷಕಾರ ಅಂದ್ರೆ ಪ್ರಯತ್ನ ಆ ಪುರುಷಕಾರ ಹಾಗೂ ದೈವ ಇವುಗಳೆರಡೂ ಸೇರಬೇಕು ನಾವು ಪ್ರಯತ್ನ ಮಾಡಬೇಕು ದೇವರಿಗೆ ಪ್ರಾರ್ಥನೆ ಮಾಡಬೇಕು ಭಗವಂತ ಅನುಗ್ರಹ ನಮ್ಮ ಪ್ರಯತ್ನ ಸಫಲವಾಗುತ್ತೆ ಆದ್ದರಿಂದ ಈ ತರಹದ ಭಗವಂತನಲ್ಲಿ ಮಾಡಬೇಕಾದ ಪ್ರಾರ್ಥನೆ ಇದು ಒಂದು